ಯುನಿಟ್ಸನ್ ನಂಬರ್ ಫಾರ್ಟಿ ತ್ರೀ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ನಮಸ್ಕಾರ ಕೂತ್ಕೊಳ್ಳಿ ಏನಿವತ್ ಬಹಳ ಖುಷಿಯಾಗಿದ್ದೀರಿ ಏನಿವತ್ ಬಹಳ ಖುಷಿಯಾಗಿದ್ದೀರಿ ಯಾರು ಪಾಠ ಓದುವ ಮೂಡ್ನಲ್ಲಿಲ್ಲ ಯಾರು ಪಾಠ ಓದುವ ಮೂಡ್ನಲ್ಲಿ ಹೋಗ್ತಾ ಇದ್ದೀವಿ ಸರ್ ನಾಳೆ ನಾವು ಟೂರ್ ಹೋಗ್ತಾ ಇದೀವಿ ಅದಕ್ಕೆ ಅಷ್ಟೊಂದು ಖುಷಿ ಅದಕ್ಕೆ ಅಷ್ಟೊಂದು ಖುಷಿ ತಾವು ದಯವಿಟ್ಟು ನಾವು ಹೋಗೋ ಸ್ಥಳಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ತಾವು ದಯವಿಟ್ಟು ನಾವು ಹೋಗೋ ಸ್ಥಳಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಓಹೋ ಮರ್ತೇ ಓ ಮರ್ತೇ ಇದ್ದೆ ಆಗ್ಲಿ ಹೇಳ್ತೀನಿ ಆಗ್ಲಿ ಹೇಳ್ತೀನಿ ಕೇಳಿ ಕೇಳಿ ನೀವು ಹೋಗ್ತಾ ಇರುವ ಸ್ಥಳಗಳ ಹೆಸರು ಬೇಲೂರು ಮತ್ತು ಹಳೇಬೀಡು ನೀವು ಹೋಗ್ತಾ ಇರುವ ಸ್ಥಳಗಳ ಹೆಸರು ಬೇಲೂರು ಮತ್ತು ಹಳೇಬೀಡು ಅಲ್ಲಿ ಹೊಯ್ಸಳರು ಕಟ್ಟಿಸಿದ ಜಗತ್ಪ್ರಸಿದ್ಧ ಹೊಯ್ಸಳರು ಕಟ್ಟಿಸಿದ ಜಗತ್ಪ್ರಸಿದ್ಧ ಹಳೆ ಬೀಡಿಗೆ ನೂರ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಮೈಸೂರಿನಿಂದ ಹಳೇಬೀಡ್ಗೆ 155 ಐವತ್ತೈದು ಕಿಲೋಮೀಟರ್ ಆಗತ್ತೆ ಹಳೇಬೀಡ್ನಿಂದ ಬೇಲೂರಿಗೆ ಹದಿನೈದು ಕಿಲೋಮೀಟರ್ ಅಷ್ಟೇ ಹಳೇಬೀಡ್ನಿಂದ ಬೇಲೂರಿಗೆ 15 ಕಿಲೋಮೀಟರ್ ಅಷ್ಟೇ ಅಲ್ಲಿರೋ ದೇವಸ್ಥಾನಗಳ ಹೆಸರೇನು ಸರ್ ಅಲ್ಲಿರೋ ದೇವಸ್ಥಾನಗಳ ಹೆಸರೇನು ಸರ್ ಹಳೇ ಬೀಡ್ನಲ್ಲಿರುವ ದೇವಸ್ಥಾನದ ಹೆಸರು ಹೊಯ್ಸಳೇಶ್ವರ ದೇವಸ್ಥಾನ ಹಳೇಬೀಡ್ನಲ್ಲಿರುವ ದೇವಸ್ಥಾನದ ಹೆಸರು ಹೊಯ್ಸಳೇಶ್ವರ ದೇವಸ್ಥಾನ ಬೇಲೂರಿನಲ್ಲಿರುವ ದೇವಸ್ಥಾನದ ಹೆಸರು ಚನ್ನಕೇಶ್ವರ ದೇವಸ್ಥಾನ ಬೇಲೂರಿನಲ್ಲಿರುವ ದೇವಸ್ಥಾನದ ಹೆಸರು ಚನಕೇಶ್ವರ ದೇವಸ್ಥಾನ ಈ ಎರಡು ದೇವಸ್ಥಾನಗಳನ್ನ ಯಾರ್ ಕಟ್ಸಿದ್ರು ಸರ್ ಈ ಎರಡು ದೇವಸ್ಥಾನಗಳನ್ನ ಯಾರ ಕಟ್ಸಿದ್ರು ಸರ್ ಒಬ್ರೆ ಕಟ್ಸಿದ್ರು ಬೇರೆ ಬೇರೆಯವ್ರು ಕಟ್ಸಿದ್ರು ಒಬ್ರೆ ಕಟ್ಸಿದ್ರು ಬೇರ್ಬೇರೆಯವರು ಕಟ್ಸಿದ್ರು ಬೇರ್ಬೇರೆಯವರು ಕಟ್ಟಿಸಿದ್ರು ಬೇರ್ಬೇರೆಯವರು ಕಟ್ಟಿಸಿದ್ರು ಬೇಲೂರಿನ ದೇವಸ್ಥಾನವನ್ನ ಕಟ್ಟಿಸಿದ ರಾಜನ ಹೆಸರು ಹೊಯ್ಸಳ ವಿಷ್ಣುವರ್ಧನ ಬೇಲೂರಿನ ದೇವಸ್ಥಾನವನ್ನು ಕಟ್ಟಿಸಿದ ರಾಜನ ಹೆಸರು ಹೊಯ್ಸಳ ವಿಷ್ಣುವರ್ಧನ ಇವನು ರಾಜ್ಯಭಾರ ಮಾಡ್ತಾ ಇದ್ದ ಕಾಲದಲ್ಲಿ ಕರ್ನಾಟಕ ಕಲೆಯಲ್ಲಿ ಸುವರ್ಣ ಯುಗವನ್ನು ಕಂಡಿತ್ತು ಇವನು ರಾಜ್ಯಭಾರ ಮಾಡ್ತಾ ಇದ್ದ ಕಾಲದಲ್ಲಿ ಕರ್ನಾಟಕ ಕಲೆಯಲ್ಲಿ ಸುವರ್ಣ ಯುಗವನ್ನು ಕಂಡಿತ್ತು ಇವನ ಹೆಂಡತಿ ಶಾಂತಲಾ ನಾಟ್ಯರಾಣಿ ಎಂದು ಬಿರುದು ಹೊಂದಿದ್ದಳು ಇವನ ಹೆಂಡತಿ ಶಾಂತಲ ನಾಟ್ಯರಾಣಿ ಎಂದು ಬಿರುದು ಹೊಂದಿದ್ದಳು ಇವಳು ನೃತ್ಯಕ್ಕೆ ಸಲ್ಲಿಸಿದ ಕಾಣಿಕೆ ಅಪಾರ ಇವಳು ನೃತ್ಯಕ್ಕೆ ಸಲ್ಲಿಸಿದ ಕಾಣಿಕೆ ಅಪಾರ ಹಳೇಬೀಡು ದೇವಸ್ಥಾನವನ್ನು ಕಟ್ಟಿಸಿದ ಕೇತಮಲ್ಲ ವಿಷ್ಣುವರ್ಧನನ ದಂಡನಾಯಕ ಆಗಿದ್ದ ಹಳೆಬಿಡು ದೇವಸ್ಥಾನವನ್ನು ಕಟ್ಟಿಸಿದ ಕೇತಮಲ್ಲ ವಿಷ್ಣುವರ್ಧನನ ದಂಡನಾಯಕ ಆಗಿದ್ದು ಬರಲು ಆ ಪ್ರದೇಶಗಳಿಗೆ ಹಳೆಬಿಡು ಬೇಲೂರು ಅಂತ ಹೆಸರು ಬರಲು ಕಾರಣ ಏನ್ ಸರ್ ಹಿಂದೆ ಹಳೇಬೀಡುಗೆ ಇದ್ದ ಹೆಸರು ದ್ವಾರ ಅಂತ ಹಿಂದೆ ಹಳೇಬೀಡಿಗೆ ಇದ್ದ ಹೆಸರು ದ್ವಾರ ಸಮುದ್ರ ಅಂತ ಹೊಯ್ಸಳರ ರಾಜಧಾನಿಯಾಗಿದ್ದ ದ್ವಾರ ಸಮುದ್ರ ಮೊಗಲರ ಆಕ್ರಮಣದಿಂದ ಹಾಳಾಯಿತು. ಹೊಯ್ಸಳರ ರಾಜಧಾನಿಯಾಗಿದ್ದ ದ್ವಾರಸಮುದ್ರ ಮೊಗಲರ ಆಕ್ರಮಣದಿಂದ ಹಾಳಾಯ್ತು ಹಾಳಾದ ಊರಿಗೆ ಹಳೇಬೀಡು ಅಂತ ಹೆಸರು ಬಂತು ಹಾಳಾದ ಊರಿಗೆ ಹಳೆಬೀಡು ಅಂತ ಹೆಸರು ಬಂತು ಹಳೆಬೀಡು ಅಂದರೆ ಹಾಳಾದ ಪ್ರದೇಶ ಅಂತ ಅರ್ಥ ಹಳೆಬೀಡು ಅಂದರೆ ಹಾಳಾದ ಪ್ರದೇಶ ಅಂತ ಅರ್ಥ ವೇಲಾಪುರ ಎಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದ್ದ ಪ್ರದೇಶ ಈಗ ಬೇಲೂರು ಎಂದಾಗಿದೆ ವೇಲಾಪುರ ಎಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದ್ದ ಪ್ರದೇಶ ಈಗ ಬೇಲೂರು ಎಂದಾಗಿದೆ ಆಗಾಗ್ಗೆ ಧಾಳಿ ಮಾಡ್ತಾ ಇದ್ದ ಮೊಗಲರ್ ಕೈಯಿಂದ ಈ ದೇವಸ್ಥಾನಗಳು ಹೇಗ ಉಳಿದವು ಸರ್ ಆಗಾಗ್ಗೆ ಧಾಳಿ ಮಾಡ್ತಾ ಇದ್ದ ಕೈಯಿಂದ ಈ ದೇವಸ್ಥಾನಗಳು ಹೇಗೆ ಉಳಿದುವ ಸರ್ ಜನರು ಇಡೀ ದೇವಸ್ಥಾನವನ್ನ ಮರಳಿಂದ ಮುಚ್ಚಿ ಅದನ್ನು ರಕ್ಷಿಸಿದರು ಮರಳಿಂದ ಮುಚ್ಚಿ ಅದನ್ನು ರಕ್ಷಿಸಿದರು ಹಾಗೆ ಉಳಿದ ದೇವಸ್ಥಾನಗಳೆ ಇಂದು ಕಲೆಯನ್ನು ಮೆರೆಯುತ್ತಾ ನಿಂತಿವೆ ಹಾಗೆ ಉಳಿದ ದೇವಸ್ಥಾನಗಳೇ ಇಂದು ಕಲೆಯನ್ನು ಮೆರೆಯುತ್ತಾ ನಿಂತಿವೆ ಈ ದೇವಸ್ಥಾನಗಳನ್ನು ನಿರ್ಮಿಸಿದ ಶಿಲ್ಪಿಗಳು ಯಾರ್ ಸರ್ ಈ ದೇವಸ್ಥಾನಗಳನ್ನು ನಿರ್ಮಿಸಿದ ಶಿಲ್ಪಿಗಳು ಯಾರು ಸರ್ ಈ ದೇವಸ್ಥಾನಗಳನ್ನು ನಿರ್ಮಿಸಿದ ಶಿಲ್ಪಿಗಳ ಹೆಸರು ಜಕ್ಕಣ ಮತ್ತು ಡಂಕಣ ಎಂದು ಹೇಳುತ್ತಾರೆ ಈ ದೇವಸ್ಥಾನಗಳನ್ನು ನಿರ್ಮಿಸಿದ ಶಿಲ್ಪಿಗಳ ಹೆಸರು ಜಕ್ಕಣ ಮತ್ತು ಡಂಕಣ ಎಂದು ಹೇಳುತ್ತಾರೆ ಮಲ್ಲಿತಮ್ಮ ಎಂಬ ಹೆಸರು ಸಹ ಇದೆ ದೇವಸ್ಥಾನದ ಕಟ್ಟಡದಲ್ಲಿ ಮಲ್ಲಿತಮ್ಮ ಎಂಬ ಹೆಸರು ಸಹ ಇದೆ ಈ ದೇವಸ್ಥಾನಗಳ ಕಲಾ ಸೌಂದರ್ಯ ಅಷ್ಟು ಚೆನ್ನಾಗಿದೆಯಾ ಸರ್ ಈ ದೇವಸ್ಥಾನಗಳ ಕಲಾ ಸೌಂದರ್ಯ ಅಷ್ಟ್ ಸರ್ ಅದನ್ನ ನೋಡಿಯೇ ಅನುಭವಿಸ್ಬೇಕು ಅದನ್ನ ನೋಡಿಯೇ ಅನುಭವಿಸ್ಬೇಕು ಶಿಲ್ಪಿಗಳು ಮಾಡಿರುವ ಕುಸರಿ ಕೆಲಸ ಅದ್ಭುತವಾಗಿದೆ ಶಿಲ್ಪಿಗಳು ಮಾಡಿರುವ ಕುಸಿರಿ ಕೆಲಸ ಅದ್ಭುತವಾಗಿದೆ ಅಷ್ಟು ಸೂಕ್ಷ್ಮವಾದ ಕುಸಿರಿ ಕೆಲಸ ಮಾಡೋಕ್ಕೆ ಯಾವ ಕಲ್ಲು ಉಪಯೋಗಿಸಿದ್ದಾರೆ ಅಷ್ಟು ಸೂಕ್ಷ್ಮವಾದ ಕುಸಿರಿ ಕೆಲಸ ಮಾಡೋಕ್ಕೆ ಯಾವ ಕಲ್ಲು ಉಪಯೋಗಿಸಿದ್ದಾರೆ ಒಂದ್ ರೀತಿಯ ಬಳಪದ ಕಲ್ಲನ್ನು ಉಪಯೋಗಿಸಿದ್ದಾರೆ ಒಂದ ರೀತಿಯ ಬಳಪದ ಕಲ್ಲನ್ನು ದೇವಸ್ಥಾನದ ಹೊರಗೋಡೆಯಲ್ಲಿರುವ ರಾಮಾಯಣ ಮಹಾಭಾರತದ ದೃಶ್ಯಗಳು ದೇವಸ್ಥಾನದ ಹೊರಗೋಡೆಯಲ್ಲಿರುವ ರಾಮಾಯಣ ಮಹಾಭಾರತ ದೃಶ್ಯಗಳು ಶಾಂತಲಾ ನಾಟ್ಯ ಮಾಡುತ್ತಾ ವೃತ್ತಾಕಾರದ ಕಲ್ಲು ಶಾಂತಲಾ ನಾಟ್ಯ ಮಾಡ್ತಾ ಇದ್ದ ವೃತ್ತಾಕಾರದ ಕಲ್ಲು ವಿವಿಧ ಭಂಗಿಯಲ್ಲಿ ನಾಟ್ಯ ಮಾಡ್ತಾ ಇರುವ ವಿವಿಧ ಭಂಗಿಯಲ್ಲಿ ನಾಟ್ಯ ಮಾಡ್ತಾ ಇರುವ ನಯವಾಗಿ ಕೆತ್ತಿದ ಬಸವ ನಯವಾಗಿ ಕೆತ್ತಿದ ಬಸವ ಇವೆಲ್ಲ ಶಿಲ್ಪಿಗಳು ನಮಗೆ ಕೊಟ್ಟ ಕಾಣಿಕೆ ಇವೆಲ್ಲ ಶಿಲ್ಪಿಗಳು ನಮಗೆ ಕೊಟ್ಟ ಕಾಣಿಕೆ ಈ ದೇವಸ್ಥಾನಗಳನ್ನ ಯಾವ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ ಸರ್ ಈ ದೇವಸ್ಥಾನಗಳನ್ನ ಯಾವ ಶೈಲಿಯಲ್ಲಿ ಕಟ್ಟಿಸಿದ ಸರ್ ಇದನ್ನು ಕರ್ನಾಟಕ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ ಇದನ್ನು ಕರ್ನಾಟಕ ಶೈಲಿಯಲ್ಲಿ ಕಟ್ಟಿಸಿದ್ದಾರೆ ನಕ್ಷತ್ರಕಾರದ ಜಗಳೂ ಚಿಕ್ಕದು ಅಲ್ಲದ ನಕ್ಷತ್ರಾಕಾರದ ಜಗಳ ಅತಿ ಎತ್ತರವೂ ಅಲ್ಲದ ಅತಿ ಚಿಕ್ಕದು ಅಲ್ಲದ ದೇವಸ್ಥಾನ ಇದೆ ಹಳೇಬೀಡು ಮತ್ತು ಬೇಲೂರಿನ ದೇವಸ್ಥಾನಗಳಲ್ಲಿ ಯಾವ್ ತುಂಬಾ ಚೆನ್ನಾಗಿದೆ ಸರ್ ಹಳೇಬೀಡು ಮತ್ತು ಬೇಲೂರಿನ ದೇವಸ್ಥಾನಗಳಲ್ಲಿ ಯಾವತ್ ತುಂಬಾ ಚೆನ್ನಾಗಿದೆ ಸರ್ ಅದಕ್ಕಿಂತ ಇದು ಇದಕ್ಕಿಂತ ಅದು ಅನ್ನೋ ಹಾಗೆ ಇಲ್ಲ ಅದಕ್ಕಿಂತ ಇದು ಇದಕ್ಕಿಂತ ಅದು ಅನ್ನೋ ಹಾಗೆ ಇಲ್ಲ ಅವುಗಳನ್ನು ನೋಡಿ ಆನಂದಿಸಬೇಕು ಅವುಗಳನ್ನು ನೋಡಿ ಆನಂದಿಸಬೇಕು ಯಾವುದು ಶ್ರೇಷ್ಠ ಎಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ ಯಾವುದು ಶ್ರೇಷ್ಠ ಎಂದು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ ಹಾಗೆ ಅವು ಹಾಗೆ ಅವು ಡ್ರಿಲ್ಸ್ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಆ ಹುಡುಗಿ ನಿನ್ನೆ ಹಾಡಿದಳು ಅವಳು ನಿನ್ನೆ ಹಾಡಿದ ಹುಡುಗಿ ನೌ ಟ್ರಾನ್ಸ್ಫಾರ್ಮ್ ಆ ಹುಡುಗ ನಿನ್ನೆ ಬಂದ ಅವನು ನಿನ್ನೆ ಬಂದ ಹುಡುಗ ಈ ಮಗು ಸದಾ ಅಳುತ್ತದೆ ಇದು ಸದಾ ಅಳುವ ಮಗು ಈ ಮೇಷ್ಟರು ಕಥೆಯನ್ನು ಚೆನ್ನಾಗಿ ಹೇಳಿದರು ಇವರು ಚೆನ್ನಾಗಿ ಕಥೆಯನ್ನು ಹೇಳಿದ ಮೇಷ್ಟ್ರು. ಈ ಮನೆಯನ್ನು ರಾಮರಾಯರು ಕಟ್ಟಿಸಿದರು ಇದು ರಾಮರಾಯರು ಕಟ್ಟಿಸಿದ ಮನೆ ನಾನು ಈ ಕಾಲೇಜಿನಲ್ಲಿ ಓದುತ್ತಾ ಇದ್ದೆ ಇದು ನಾನು ಓದುತ್ತಾ ಇದ್ದ ಕಾಲೇಜು ಈ ಕಾಗದ ಅವಳಿಗೆ ಬಂದಿತ್ತು ಇದು ಅವಳಿಗೆ ಬಂದಿದ್ದ ಕಾಗದ ಅವರು ವಂಶವೃಕ್ಷ ಪುಸ್ತಕ ಓದುತ್ತಾ ಇದ್ದಾರೆ ಅವರು ಓದುತ್ತಾ ಇರುವ ಪುಸ್ತಕ ವಂಶವೃಕ್ಷ